ಕಿತೆಯ ಶೀರ್ಷಿಕೆ ಕೊಳ ಮತ್ತು ಕಲ್ಲು ಒಂದು ಕೊಳಕ್ಕೆ ಬಿದ್ದ ಕಲ್ಲು ರುತ್ತವಾಗುತ್ತಲೇ ತೀರಕ್ಕೆ ತಲುಪುತ್ತದೆ ಈಗ ಕಲ್ಲು ಬಿದ್ದ ಕೊಳದಲ್ಲಿದೆಯೋ ಇಲ್ಲ ದಡದಲ್ಲಿ ಎರಡು ತನ್ನ ಸರದಿಗಾಗಿ ಕಾಯುತ್ತಿರುವ ದಡದ ಮತ್ತೊಂದು ಕಲ್ಲಿಗೆ ಮೂಲೆಗಳಿಂದಲೇ ತುಂಬಿರುವ ಚೌಕವಾಗುವ ಬಯಕೆ ಆದರೆ ಕೊಳಕ್ಕೆ ಬಿದ್ದ ಮೇಲೆ ವೃತ್ತವಾಗದೆ ಬೇರೆ ಆಯ್ಕೆಗಳಿಲ್ಲ ಆದರೆ ಕೊಳಕ್ಕೆ ಬಿದ್ದ ಮೇಲೆ ರುತ್ತವಾಗದೆ ಬೇರೆ ಆಯ್ಕೆಗಳಿಲ್ಲ ಮೂರು ಅಣ್ಣ ಕಲ್ಲಣ್ಣ ನೋಡೋ ಜಲದೊಳಗೆ ಮೈದುಂಬಿ ನಗುತ್ತಾಳೆ ಈ ನೈದಿಲೆ ನಾಳೆ ಅದು ಯಾವ ಕಟುಕನ ಕೈಗೆ ಸಿಕ್ಕು ಮುರಿದು ಹೋಗುತ್ತಾಳೋ ನಮಗೋ ದಡ ದಡ ಬಿಟ್ಟರೆ ಕೊಳದ ತಳ ನಮಗೋ ದಡ ದಡ ಬಿಟ್ಟರೆ ಕೊಳದ ತಳಕು ರೆಕ್ಕೆಯ ಮುರಿದರೂ ಛಲವನ್ನು ಬಿಡದೆ ಹಾರುತ್ತಿದೆ ಬಸವನ ಕುದುರೆ ಮುರಿದವರಾರು ಕೊಳದಲಿ ಮಿಂದು ದಡದಲ್ಲಿ ನಿಂತು ಕಂಡವರಾರು ನಿಜವದು ತಿಳಿದರು ಹೇಳಲು ಬಾಯಿಗಳಿಲ್ಲ ನಿಜವದು ತಿಳಿದರೂ ಹೇಳಲು ಬಾಯಿಗಳಿಲ್ಲ ಐದು ದಡಕ್ಕೂ ಮತ್ತು ನೀರಿಗೂ ಇರುವ ವ್ಯತ್ಯಾಸವನ್ನೇ ಅಳಿಸಿ ತನ್ನ ಮಾಯಾ ಬಂಧಿಸುವಳಲ್ಲ ಈ ಅನುದಿನದ ಅಂತರಗಂಗೆ ಇವಳ ನಂಬಿ ಪಾತಾಳಕ್ಕೆ ಬಿದ್ದವರೆಷ್ಟೋ ಲೆಕ್ಕ ಉಂಟೇನೋ ಕಲ್ಲಣ್ಣ ನಾವು ಇತ್ತ ತೇಲಲೂ ಇಲ್ಲ ಮುಳುಗಿ ಮೇಲೆ ಏಳಲೂ ಇಲ್ಲ ನಾವು ಇತ್ತ ತೇಲಲೂ ಇಲ್ಲ ಮುಳುಗಿ ಮೇಲೆ ಏಳಲೂ ಇಲ್ಲ ಆರು ಕೊಳದ ದಡದ ಮೇಲೆ ಬಿದ್ದುಕೊಂಡಿದ್ದ ದಡೂತಿ ಕಲ್ಲೊಂದು ಸಣ್ಣ ಕಲ್ಲಿಗೆ ಹೇಳಿತು ತೇಲಲು ನಮಗೆ ದೇಹ ಹಗುರವಾಗಿಲ್ಲ ಮುಳುಗಿ ಏಳಲು ನಾವು ನೀರಕ್ಕಿಯಲ್ಲ ಬಿದ್ದಾಗ ಹೀಜಿ ದಡ ಸೇರಲು ಮೀನುಗಳಂತೆ ನಮಗೆ ರೆಕ್ಕೆಯೂ ಇಲ್ಲ ಇಲ್ಲಿ ಬಿದ್ದಿರಬೇಕು ಇಲ್ಲ ಯಾವುದೋ ಮಾಂತ್ರಿಕನ ಕೈ ತೆಗೆದು ಎಸೆದಾಗ ಕೊಳದ ತಳದಲ್ಲಿರಬೇಕು ಇಲ್ಲಿ ಬಿದ್ದಿರಬೇಕು ಇಲ್ಲ ಯಾವುದೋ ಮಾಂತ್ರಿಕನ ಕೈ ತೆಗೆದು ಎಸೆದಾಗ ಕೊಳದ ತಳದಲ್ಲಿರಬೇಕು ಕೊಳದ ದಡದ ತೆವಳುತ್ತಾ ಸಾಗುತ್ತಿದ್ದ ಎರೆಹುಳು ಎರೆಹುಳುವೊಂದನು ಶಂಕುವಿನ ಹುಳು ಕೇಳಿತ್ತು ತೆವಳಿ ತೆವಳಿ ಸವೆಯುವುದು ಎಷ್ಟು ದಿನ ನಮಗೂ ಪಾದಗಳಿರಬೇಕಿತ್ತು ತೆವಳಿ ತೆವಳಿ ಸವೆ ಎಷ್ಟು ದಿನ ನಮಗೂ ಪಾದಗಳಿರಬೇಕಿತ್ತು ನಗುತ್ತಲೇ ಹಾಡಿತ್ತು ಎರೆಹುಳು ಬಿದ್ದಿರುವ ಕಲ್ಲುಗಳಿಗೆ ಮೀನ ಆಗುವ ಮುಳುಗಿ ಏಳುವ ನೀರಕ್ಕಿಗೆ ನೈದೆಲೆಯಾಗುವ ಬಯಕೆ ನಗುವ ನೈದಿಲೆಗೆ ತೆವಳಿಸಾಗುವ ಹುಳುವಾಗುವ ಬಯಕೆ ನನಗೆ ಹದ್ದ ಬಯಕೆ ನಿನಗೆ ಪಾದ ಪಡೆದು ಜಂಗಮನಾಗುವ ಬಯಕೆ ಈ ಮಾಯೆಗೆ ಕೊನೆಯಿಲ್ಲವೆಂದು ನಗುವ ನೈದಿಲೆಗೆ ತೆವಳಿಸಾಗುವ ಹುಳುವಾಗುವ ಬಯಕೆ ನನಗೆ ಹದ್ದ ಬಯಕೆ ನಿನಗೆ ಪಾದ ಜಂಗಮನಾಗುವ ಬಯಕೆ ಈ ಮಾಯೆಗೆ ಕೊನೆಯಿಲ್ಲವೆಂದು